ಜಕ್ಕನ ಕಣ್ಣ ಕ ಜಕ್ಕ ಜಕ್ಕನ ಕಣ್ಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕನ ಕಣ್ಣಕ್ಕ ಜಕ್ಕ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲಾ ನಂಬುವರೆಲ್ಲ ಕಕ್ಕ ಕಹಿ ದಮವೆಲ್ಲ ಕ ತೂಕತಿಹಿ ಕಹಿ ಸಮಲ್ಲ ಬೆಟ್ಟ ದುಡಿಯ ಭಯವೆಲ್ಲ ಮಲ್ಲೈನ ಝಕ್ಕ ಝಕ್ಕಣ ಕಣಕ ಜಕ್ಕ ಝಕ್ಕಣ ಕನಕ ಝಕ ಜಕ್ಕಣ ಕಣಕ ಝಕ್ಕ ಸಾಗರ ತೋರ ಚಂಡದಂತೆ ರಾಮನು ಬಿಟ್ಟ ಬಾಣದಂತೆ ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮಾಯಗರ ಹನುಮಪ್ಪ ಸ್ವಾಮಿ ಗುಡಿ ಕಾರಣ ಕನಕ ಝಕ ಜಕ್ಕಣ ಕಣ ಕ ಝಕ್ಕ ಜಕ್ಕಣ ಕನಕ ಝಕ ರಕ್ಷಣ ಕಣ್ಣ ಕಜಕ್ಕ ಕುದಿಯ ಮೇಲೆ ಏರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಮೇಲೆ ಏರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋಲಿ ಬೇಟೆಗೊಳ್ಟ ಭೂಪ ಬಾಣ ಚೂರ ಹೋಲಿ ಬೇಟೆ ಹೊರಟ ಭೂಪಾ ಬಾಣ ಚೂರ ಮಯಗಾರ ಮಾಗಡಿಯ ರಂಗನ ಸಭೆಗಾರ ಮಾಗಡಿಯ ರಂಗನ ಸಭೆಗಾರ ದಕ್ಷಣ ಕಣ ಖಜಕ ದಕ್ಷಣ ಮಾದೇ ಸ್ವಾಮಿ ಬರುವಾಗ ಮಾಡೆಲ್ಲ ಗಮ್ಮೆಂದು ಹುಲ್ಲೆ ಹುಲ್ಲೆ ಮರಿ ಜೊತೆಯಾಗಿ ಹುಲ್ಲೆ ತರು ಹುಲ್ಲೆ ಮರೆ ಜೊತೆಯಾಗಿ ಎದ್ದು ಮಾದೈನ ಪುರಕೆ ಹಸನಾಗೋ ಮಾದೇ ಸ್ವಾಮಿ ಬರುವಾಗ ಮಾಡೆಲ್ಲ ಗಮ್ಮೆಂದು ಹುಲ್ಲೆ ಹುಲ್ಲೆ ಮರಿ ಜೊತೆಯಾಗೋ ಹುಲ್ಲೆ ಹುಲ್ಲೆ ಮರಿ ಜೊತೆಯಾಗೋ ಎದ್ದು ಬರೆ ಮಾದೈನ ಧಕ್ಕನ ಕನಕ ಜಕ ಜನ ಕಣಕ ಜಕ ದಕ್ಷಕಣ ಕನಕ ಜಕ ದಕ್ಷಣ ಮುಕ್ಕಿನ ಗೆದ್ದೆ ಬಿಟ್ಟು ಬರೇ ಗ್ರಂಥಗಾತಿ ಚಾಮುಂಡಿ ಸಿಹಿಯ ದಾಧಿ ಮೊಗು ಅರಳ್ಯಾವೇ ಸಿಹಿಯಾದ ಜಾಜಿ ಮೊಗು ಹರಳೆ ಹವೇ ಚಾಮುಂಡಿ ಸುತ್ತಲೋ ಬೆರದಿ ನಿರ ಜೊತಾಲ ಬೆರದಿ ನಿರ ಜನ ಕಣಕ ಜಕ ಜನ ಕಣಕ ಜಕ ದಕ್ಷಣ ಕನಕ ನಕ್ಕ ಚೆಕ್ಕ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲಾ ನಂಬುವವರೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲಾ ನಂಬುವವರಲ್ಲ ಕಷ್ಟ ತುಕತಿಗಿ ಕರಿ ಸಮಲ್ಲ ಕಷ್ಟ ತುಕತಿಗಿ ಕರಿ ಸಮಲ್ಲ ಬೆಟ್ಟ ದೊಡಿಯ ಮಲ್ಲೈನ ಗಯ ಭಯವಿಲ್ಲ ಮಲ್ಲೈನ ಗಯ ಭಯವಿಲ್ಲ